ಓಂ ಶ್ರೀಗುರುಭ್ಯೋ ನಮಃ ಹರಿಯ ನಮಃ ಡಾಕ್ಟರ್ ಧಂಬೆ ಧಂೆ ಪುನರ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತ ವಂದೇ ಭಗವಂತೌನ श्रुति स्मृतिपुराणानामा करणालय नमा भगवत् शंकर लोकशंक आदिशंकर भगवत्पूज्यपादर शरणारविंद शरण ब्रह्मीभूत ब्रह्मनिष्ठ अवधूत श्री श्री सचिदानंद सरस्वती स्वामीजी पद तरह नम स महामोह महामहोहोपाध्याय वेदात ब्रह्म वेदब्रह्मरू आद ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮ ಅವರ ಸ್ವಾಮಿ ಚಿನ್ಮಯಾನಂತರ ಪದ ತಲೆಗಳಲ್ಲಿ ಶರಣಾಗುತ್ತ ಆದಿಶಂಕರ ಕೆಲವು ಪ್ರಕ್ರಿಯೆಗಳು ಇವುಗಳ ಬಗ್ಗೆ ನಾವು ನೋಡೋಣ ಧರ್ಮ ಸುಧಾರಕರು ದ್ರಷ್ಟಾರರು ಪರಮಜ್ಞಾನಿಗಳು ಭಕ್ತಶ್ರೇಷ್ಠರೂ ಆದ ಬಹುಮುಖ ಪ್ರತಿಭೆಯ ಆಚಾರಿ ವರ್ಯ ಶ್ರೀಮತ್ ಶಂಕರ ಭವೋತ್ಪಾದರು ರಚಿಸಿರತಕ್ಕಂತಹ ಕೆಲವು ಅಧ್ಯಾತ್ಮ ಹಾಗೂ ಭಕ್ತಿ ಸ್ತೋತ್ರಗಳನ್ನು ಮತ್ತು ಅವರ ಬಗೆಗಿನ ಕೆಲವು ಸ್ತೋತ್ರಗಳನ್ನು ನೋಡೋಣ ಅದರಲ್ಲಿ ಮೊದಲನೇದಾಗಿ ಏಕಶ್ಲೋಕಿ ಶಂಕರಾಚಾರ್ಯರ ಒಂದು ರಚನೆ ಕಂ ಜ್ಯೋತಿವ ಭಿ ಮೇ ರಾತ್ರ ಪ್ರದೀಪದಿಂ ಸ್ಯಾದೇವ್ರವಿದೀಪದರ್ಶನವಿಧ ಕಂ ಜ್ಯೋತಿರ್ಯಾ ಮೇ ಚಕ್ಷುಸ್ತೀಲನಾಸಮಯ ಕಂ ಧೀರ್ ಧಿೋ ದರ್ಶನೆ ಕಂ ತಮ್ ಪರಮಕಂ ಜ್ಯೋತಿ ಪ್ರಭೋ ಅಂತೇಳಿ ಎಕಶ ಶ್ಲೋಕ ಹೇಳ್ತದೆ ಒಂದೇ ಶ್ಲೋಕದಲ್ಲಿ ಆತ್ಮನ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಶಾರ್ದೂಲ ವಿಕ್ರೀಡಿತಂ ಛಂದಸ್ಸಿನಲ್ಲಿ ಇದೆ ಸೂರ್ಯಾಶ್ವೈರ್ಮಸಜ ತಥಾ ಸಗುರವ ಶಾರ್ದೂಲ ಅದರ ಲಕ್ಷಣ ಆ ಶ್ಲೋಕದ್ದು ಆ ಛಂದಸ್ಸಿನ ಈಗ ಇದರ ಅರ್ಥವನ್ನು ನೋಡೋದಿದ್ರೆ ಇದು ಒಂದು ಗುರು ಶಿಷ್ಯರ ಸಂವಾದ ರೂಪದಲ್ಲಿರ್ತಕ್ಕಂಥ ಶ್ಲೋಕ ಗುರು ಶಿಷ್ಯನನ್ನ ಪ್ರಶ್ನೆ ಮಾಡ್ತಾನೆ ಕಿಂ ಜೋತಿಹಿ ತವ ತವ ನಿನಗೆ ಕಿಂ ಜ್ಯೋತಿ ಬೆಳಕು ಯಾವುದು ನಿನಗೆ ಅಂದರೆ ಯಾವ ಬೆಳಕಿನಿಂದ ನೀನು ವಸ್ತುಗಳನ್ನೆಲ್ಲ ಹಾಂ ಗ್ರಹಿಸ್ತಾ ಇದ್ದೀಯಾ ತಿಳ್ಕೊಳ್ತಾ ಇದ್ದೀಯಾ ಹ್ಞೂ ನೋಡ್ತಾ ಇದ್ದೀಯ ಕಿಂ ಜ್ಯೋತಿ ತವ ಅದಕ್ಕೆ ಶಿಷ್ಯನ ಉತ್ತರ ಭಾನುಮಾನ್ ಅಹನಿ ಮೇ ರಾತ್ರವು ಪ್ರದೀಪಾದಕಮ್ ಮೇ ನನಗೆ ತವ ಅಂದರೆ ತೇ ನಿನಗೆ ಕಿಮ್ ಜ್ಯೋತಿಹಿ ಅಂಥೇಳಿ ಗುರುಗಳು ಕೇಳಿದಾಗ ಮೇ ನನಗೆ ಅಹನಿ ಹಗಲಿನ ಹೊತ್ತಿನಲ್ಲಿ ಭಾನುಮಾಂ ಅಂದರೆ ಭಾನು ಅಂದರೆ ಸೂರ್ಯ ಹಗಲು ಹೊತ್ತಿನಲ್ಲಿ ಸೂರ್ಯನ ಬಳಕಿನಿಂದ ನೋಡ್ತೇನೆ ನಾನು ರಾತ್ರವು ಪ್ರದೀಪಾದಿಕಂ ರಾತ್ರಿಯಲ್ಲಿ ದೀಪಗಳ ಬೆಳಕಿನಿಂದ ಅಂತೇಳಿ ಹೇಳ್ತಾನೆ ಉತ್ತರ ವಸ್ತುಗಳನ್ನು ಹೇಗೆ ನೀನು ಗ್ರಹಿಸ್ತಾ ಇದ್ದೀಯಾ ಅಂತೇಳಿ ಗುರು ಪ್ರಶ್ನೆಗೆ ಅದಲ್ಲ ಸೂರ್ಯನ ಬೆಳಕಿನಿಂದಲೂ ರಾತ್ರಿಯಲ್ಲಿ ದೀಪಗಳ ಬೆಳಕಿನಿಂದಲೂ ನೋಡ್ತೇನೆ ಅಂಥೇಳಿ ತವ ಕಿಂ ಜ್ಯೋತಿ ಮೇ ಅಹನಿ ಭಾನುಮಾನ್ ರಾತ್ರವು ಪ್ರದೀಪಾದಕಂ ಅಂಥೇಳಿ ಆಗ ಮುಂದೆ ಪುನಃ ಗುರು ಪ್ರಶ್ನಿಸ್ತಾನೆ ಸ್ಯಾದೇವ್ ರವಿದೀಪ ದರ್ಶನವಿಧೌ ಕೆಂ ಜ್ಯೋತಿ ಆಖ್ಯಾಹಿ ಮೇ ಏತ್ ಹೀಗಿರಲಿ ಯಾವುದು ನೀನೀಗ ಹೇಳಿದ್ದು ಇರ್ಬೋದು ಹಾಗಾಗಿ ಸೂರ್ಯನ ಬೆಳಕು ರಾತ್ರಿಯಲ್ಲಿ ದೀಪಗಳ ಬಳಕಿನ ನೀನು ನೋಡ್ತಾ ಇದ್ದೀಯ ಅಂತ ಹೇಳಿ ಸ್ಯಾದೇವ್ ಏನು ಸ್ಯಾತ್ ರವಿದೀಪ ದರ್ಶನವಿಧೌ ಈ ಸೂರ್ಯ ಹಾಗೂ ದೀಪ ಇತ್ಯಾದಿಗಳ ಬೆಳಕನ್ನು ಇತ್ಯಾದಿಗಳನ್ನು ನೋಡುವಂಥ ಒಂದು ಇದರಲ್ಲಿ ಪ್ರಕ್ರಿಯೆಯಲ್ಲಿ ಕಿಂ ಜ್ಯೋತಿ ಆಖ್ಯಾಹಿಮೆ ಯಾವ ಬೆಳಕಿನಲ್ಲಿ ನೋಡ್ತಾ ಇದ್ದೀಯಾ ಅಂದರೆ ಈಗ ರವಿ ಅಥವಾ ಸೂರ್ಯ ಸೂರ್ಯನ ಬೆಳಕಿನಿಂದ ಹಾಗಲು ನೀನು ವಸ್ತುಗಳನ್ನು ಕಾಣ್ತಾ ಇದ್ದೀಯಾ ರಾತ್ರಿ ದೀಪದ ಬೆಳಕಿನಿಂದ ವಸ್ತುಗಳನ್ನು ಕಾಣ್ತಾ ಇದ್ದೀಯಾ ಸರಿ ಇರಲಿ ಆದರೆ ಗುರು ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾವ ಬೆಳಕಿನಲ್ಲಿ ಈ ರವಿ ಹಾಗೂ ದೀಪ ಇತ್ಯಾದಿಗಳನ್ನು ನೋಡ್ತಾ ಇದೆಯಾ ಈಗ ಸೂರ್ಯನನ್ನು ನೀನು ಹೇಗೆ ನೋಡ್ತಾ ಇದ್ದೀಯಾ ಯಾವ ಬೆಳಕಿನ ಶಕ್ತಿಯಿಂದ ದೀಪಗಳನ್ನು ಯಾವ ಬೆಳಕಿನ ಶಕ್ತಿಯಿಂದ ನೋಡ್ತಾ ಇದೆಯಾ ಅದನ್ನು ನೋಡಲಿಕ್ಕೆ ಯಾವ ಶಕ್ತಿ ಇದೆ ನಿನ್ನಲ್ಲಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಪುನಃ ಕಿಂ ಜ್ಯೋತಿಹಿ ಆಖ್ಯಾ ಮೇ ನನಗೆ ಆಖ್ಯಾನ ಮಾಡು ಹೇಳು ಅಂತೇಳಿ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಚಕ್ಷು ಅಂತೇಳಿ ಹೇಳ್ತಾನೆ ಶಿಷ್ಯ ಕಣ್ಣುಗಳು ಕಣ್ಣು ಅಂತೇಳಿ ಚಕ್ಷು ಅಂದರೆ ಕಣ್ಣಿನ ಶಕ್ತಿಯನ್ನು ನೋಡ್ತಾ ಇದ್ದೇನೆ ನಾನು ಸೂರ್ಯನನ್ನಾಗಲಿ ದೀಪವನ್ನಾಗಲಿ ಕಣ್ಣಿನಿಂದಾಗಿ ನೋಡ್ತಾ ಇದ್ದೇನೆ ಆಗ ಗುರು ಪುನಃ ಪ್ರಶ್ನೆ ಮಾಡ್ತಾನೆ ತಸ್ಯ ನಿಮಿಲನಾದಿ ಸಮಯೇ ಧೀಹಿ ಕಿಂ ಅಂತೇಳಿ ಕಣ್ಣುಗಳು ಮುಚ್ಚಿರುವ ಸಮಯದಲ್ಲಿ ನಿಮಿಲನ ಅಂದರೆ ಮುಚ್ಚುವಂಥದ್ದು ಒಂದು ಮೀಲನಂದರೆ ತೆರೆಯುವಂಥದ್ದು ಕಣ್ಣುಗಳು ಮುಚ್ಚಿರುವ ಸಮಯದಲ್ಲಿ ಯಾವುದು ನಿನಗೆ ಬೆಳಕು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಚಕ್ಷು ಹೂ ಅಂತೇಳಿ ಉತ್ತರ ಕೊಟ್ಟ ಯಾವುದು ಸೂರ್ಯನನ್ನು ಮತ್ತು ದೀಪವನ್ನು ನೋಡ್ತಕ್ಕಂಥದ್ದು ಕಣ್ಣಿನಿಂದ ಚಕ್ಷು ತಸ್ಯ ನಿಮೀಲನಾದಿ ಸಮಯೇ ಕಿಂ ಕಣ್ಣು ಮುಚ್ಚಿರುವ ಸಮಯದಲ್ಲಿ ನಿನಗೆ ಬೆಳಕು ಯಾವುದು ಅಂದರೆ ಕಣ್ಣಿನಲ್ಲಿ ನೋಡುವುದಿಲ್ಲ ಕಣ್ಣು ಮುಚ್ಚಿಯೂ ನಿನಗೆ ಅರಿವಾಗ್ತದೆ ಯಾವುದು ಹೊರಗಿನ ಕೆಲವು ಸಂವೇದನೆಗಳು ಗೊತ್ತಾಗ್ತದೆ ಕಿವಿಯಿಂದ ಶಬ್ದ ಕೇಳುತ್ತದೆ ಚರ್ಮದಿಂದ ಸ್ಪರ್ಶ ಗೊತ್ತಾಗ್ತದೆ ಮೂಗಿನಿಂದ ಆಗ್ರಹಣ ವಾಸನೆ ಸುವಾಸನೆ ಯಾವುದೋ ಗೊತ್ತಾಗ್ತದೆ ನಾಲಿಗೆ ರುಚಿ ಗೊತ್ತಾಗ್ತದೆ ಕಣ್ಣು ಮುಚ್ಚಿಕೊಂಡಿದ್ದರೂ ಕೂಡ ಆ ಸಂವೇದನೆಗಳು ಹೇಗೆ ಬರ್ತದೆ ನಿನಗೆ ಕಣ್ಣುಗಳು ಮುಚ್ಚಿರುವ ಸಮಯದಲ್ಲಿ ಯಾವುದು ನಿನಗೆ ಬೆಳಕು ಅಂತೇಳಿ ಕೇಳ್ತಾರೆ ಗುರುಗಳು ಆಗ ಶಿಷ್ಯ ಹೇಳ್ತಾನೆ ಧೀಹಿ ಅಂದರೆ ಬುದ್ಧಿ ನನಗೆ ಬುದ್ಧಿ ಇರ್ತದಲ್ಲ ಆ ಬುದ್ಧಿಶಕ್ತಿಯಿಂದ ನಾನು ತಿಳ್ಕೊಳ್ತೇನೆ ಕಣ್ಣು ಮುಚ್ಚಿರೋ ಸಮಯದಲ್ಲಿ ಧಿಯ ದರ್ಶನಿ ಆಗ ಗುರು ಪ್ರಶ್ನೆ ಮಾಡ್ತಾನೆ ಬುದ್ಧಿಯನ್ನು ಯಾರ ಬೆಳಕಿನಲ್ಲಿ ನೋಡ್ತಾ ಇದೆಯಾ ಹ್ಞೂ ಮತ್ತು ಮೂಲಕ್ಕೆ ಹೋಗ್ತಾ ಇದ್ದಾರೆ ಗುರುಗಳು ಬುದ್ಧಿಯನ್ನು ಹೇಗೆ ನೀನು ಕಾಣ್ತಾ ಇದ್ದೀಯಾ ತಿಯ ದರ್ಶನ ಕಿಮ್ ಏನಿದೆ ನಿನಗೆ ಬುದ್ಧಿಗೆ ಆಧಾರ ಏನಿದೆ ತತ್ರ ಅಹಂ ಅಂತೇಳಿ ಹೇಳ್ತಾನೆ ಆಗ ಶಿಷ್ಯ ಉತ್ತರ ಕೊಡ್ತಾನೆ ಬುದ್ಧಿ ಎನ್ನ ಯಾರ ಬೆಳಕಿನಲ್ಲಿ ನೋಡ್ತಾ ಇದ್ದೀ ಅಂತೇಳಿ ಕೇಳಿದರೆ ಅಲ್ಲಿ ನಾನೇ ಬೆಳಕು ಅಂತೇಳಿ ಹೇಳ್ತೇನೆ ಶಿಷ್ಯ ನಾನು ಅಂತೇಳಿ ಇದ್ದೇನೆ ಅಲ್ಲ ನಾನಿದ್ದ ಕಾರಣ ನನಗೆ ಬುದ್ಧಿ ಅನ್ನುವಂಥದ್ದು ಇದೆ ಬುದ್ಧಿಯನ್ನು ನಾನು ಕಾಣುವಂಥದ್ದು ಅಲ್ಲಿ ನಾನೇ ಬೆಳಕು ಅಂತೇಳಿ ಹೇಳ್ತಾನೆ ಶಿಷ್ಯ ತತ್ರ ಅಹಂ ಅಂತೇಳಿ ಆಗ ಗುರು ಮತ್ತೆ ಪ್ರಶ್ನೆ ಮಾಡ್ತಾನೆ ಅತ ಭವಾನ್ ಪರಮಕಂ ಜ್ಯೋತಿ ಅಂಥೇಳಿ ಈಗ ಪ್ರಶ್ನೆ ಅಲ್ಲ ಈಗ ಪರಿಣಾಮ ರಿಸಲ್ಟ್ ಫಲಿತಾಂಶ ಅಥವಾ ಇತ್ಯರ್ಥಕ್ಕೆ ಬರ್ತಾ ಇದ್ದಾರೆ ಗುರುಗಳು ಒಂದು ಬಂದರು ಏನು ಅಂತ ಆದ ಕಾರಣ ಅತಹ ಭವಾನ್ ಪರಮಕಂ ಜ್ಯೋತಿ ನೀನೇ ಪರಂಜ್ಯೋತಿಯಾದ ಪರಮಾತ್ಮನಾಗಿರುವ ಯಾಕಂದರೆ ಎಲ್ಲವನ್ನೂ ನೋಡ್ತಕ್ಕಂತಹದ್ದು ನೀನೇ ಕೊನೆಯದಾಗಿ ಈಗ ಯಾವ ಬೆಳಕಿಂದ ವಸ್ತುಗಳನ್ನು ನೋಡುವಂಥದ್ದು ಸೂರ್ಯ ದೀಪಗಳ ಬೆಳಕಿನಿಂದ ಸೂರ್ಯ ದೀಪಗಳನ್ನು ಹೇಗೆ ನೋಡೋದು ಕಣ್ಣುಗಳಿಂದ ಕಣ್ಣು ಮುಚ್ಚಿರುವ ಸಮಯದಲ್ಲಿ ಯಾವುದು ಬೆಳಕು ಬುದ್ಧಿ ಬುದ್ಧಿಯನ್ನು ಹೇಗೆ ನೋಡ್ತಾಯಿದ್ದಿ ಅಲ್ಲಿ ನಾನೇ ಬೆಳಕು ಅಂತೇಳಿ ಹೇಳ್ತಾನೆ ಶಿಷ್ಯ ಹಾಗಾದರೆ ಅದಾದ ಕಾರಣವೇ ನೀನೇ ಪರಂಜ್ಯೋತಿಯಾದ ಪರಮಾತ್ಮನಾಗಿರುವೆ ಅತ ಭವಾನ್ ಪರಮಕಂ ಜ್ಯೋತಿ ಬೇರೆ ಯಾರು ಅಲ್ಲ ಆದ ಕಾರಣ ನೀನೇ ಪರಂಜ್ಯೋತಿಯಾದ ಆತ್ಮವಸ್ತು ಪರಮಾತ್ಮ ವಸ್ತು ನೀನೇ ಆಗಿರುವೆ ಈ ಶರೀರ ಅಲ್ಲ ಇಂದ್ರಿಯಗಳಲ್ಲ ಮನಸ್ಸಲ್ಲ ಚಿತ್ತವಲ್ಲ ಬುದ್ಧಿಯಲ್ಲ ಅಹಂ ಅಲ್ಲ ಆತ್ಮ ತತ್ವವು ಬೆಳಗುತ್ತಾ ಇರತಕ್ಕಂಥ ಪರಂಜ್ಯೋತಿ ಸ್ವರೂಪವು ನೀನೇ ಆಗಿರುವೆ ಅಂತೇಳಿ ಹೇಳ್ತಾರೆ ಯಾಕೆಂದರೆ ಅಲ್ಲಿ ನಾನೇ ಬೆಳಕು ನೀನೇ ಹೇಳಿದೆಯಾ ಬುದ್ಧಿಯನ್ನು ನೋಡಲಿಕ್ಕೆ ಆಗ ಶಿಷ್ಯ ಹೇಳ್ತಾನೆ ತದಸ್ತಿ ಪ್ರಭು ಹೌದು ಪ್ರಭುವೆ ಅದು ನಿಜ ಅದೇ ನಾನಾಗಿದ್ದೇನೆ ಆತ್ಮವೇ ನಾನಾಗಿದ್ದೇನೆ ಅಂತೇಳಿ ಇಲ್ಲಿ ಆ ರೀತಿ ಸಾಧನೆ ಮಾಡಿ ತೋರಿಸ್ತಾರೆ ಆತ್ಮ ಅಥವಾ ಪರಮಾತ್ಮ ಎನ್ನತಕ್ಕಂಥದ್ದು ನಾನೇ ಅಂತೇಳಿದರೆ ಹೇಗೆ ಅದನ್ನು ಸಿದ್ಧಿ ಮಾಡುವಂಥದ್ದು ಅಂದರೆ ಈ ರೀತಿಯಾದ ಒಂದು ಪ್ರಮೇಯದ ಮೂಲಕ ಪ್ರಮಾಣದ ಮೂಲಕ ಇಲ್ಲಿ ಪ್ರಮೇಯದ ಮೂಲಕ ಇದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಆದಿಶಂಕರಾಚಾರ್ಯರು ಅಷ್ಟು ಸುಂದರವಾದಂತಹ ಒಂದು ವಿಚಾರ ಲಹರಿ ಯಾವ ರೀತಿಯಲ್ಲಿ ಕೊಂಡೋಗಿ ಆತ್ಮದೆಡೆಗೆ ನಮ್ಮನ್ನು ಕೊಂಡೊಯ್ತಾರೆ ಹೊರಗಿನಿಂದ ಭೌತಿಕ ಜಗತ್ತಿನಿಂದ ಆತ್ಮದ ಅಂತರಂಗದಳಿಗೆ ಎಡೆಗೆ ಯಾವ ರೀತಿ ಕೊಂಡೋಗಿದ್ದಾರೆ ಏನಂತಕ್ಕಂಥದ್ದು ಬಹಳ ವಿಚಿತ್ರವಾದ್ದು ಕೇವಲ ಅವತಾರ ಪುರುಷರಿಗೆ ಮಾತ್ರ ಸಾಧ್ಯ ಆತ್ಮಜ್ಞಾನಿಗಳಿಗೆ ಇದು ಏಕಶ್ಲೋಕೀಯ ಅಂತಕ್ಕಂಥ ಒಂದು ಪ್ರಕ್ರಿಯೆ ಶಂಕರಾಚಾರ್ಯರದ್ದು ಹರೇ ಶ್ರೀ ಶಂಕರಾರ್ಪಿತಮಸ್ತು ಶ್ರೀ ಚಿನ್ಮಯಾನಂದಾರ್ಪಿತಮಸ್ತು ಓಂ ತತ್ಸತ್